ಪರಮ ದಯಾಮಯನು ಕರುಣಾನಿಧಿಯುವಾದ ಅಲ್ಲಾಹನ ನಾಮದಿಂದ ಸಾನ್ ಇವ ಕುರ್ ಮತ್ತು ಸುವ್ಯಕ್ತ ಗ್ರಂಥದ ಸೂಕ್ತಗಳು ಇದು ಮಾರ್ಗದರ್ಶನ ಮತ್ತು ಸುವಾರ್ತೆಯಾಗಿದೆ ನಮಾಜನ್ನು ಸಂಸ್ಥಾಪಿಸುವ ಹಾಗೂ ಜಕಾತನ್ನು ಕೊಡುವ ಸತ್ಯವಿಶ್ವಾಸಿಗಳಿಗೆ ಮತ್ತು ಅವರು ಪರಲೋಕದ ಮೇಲೆ ಸಂಪೂರ್ಣ ವಿಶ್ವಾಸವನ್ನಿರಿಸುವವರಾಗಿರುತ್ತಾರೆ ವಾಸ್ತವದಲ್ಲಿ ನಾವು ಪರಲೋಕದ ಮೇಲೆ ವಿಶ್ವಾಸವಿರಿಸದವರಿಗೆ ಅವರ ದುಷ್ಕೃತ್ಯಗಳನ್ನು ಮನೋಹರವಾಗಿಸಿಬಿಟ್ಟಿದ್ದೇವೆ ಆದುದರಿಂದ ಅವರು ದಾರಿ ತಪ್ಪಿ ಅಲೆದಾಡುತ್ತಿದ್ದಾರೆ ಇವರಿಗಾಗಿ ಅತ್ಯಂತ ಕೆಟ್ಟ ಯಾತನೆಯಿದೆ ಮತ್ತು ಇವರೇ ಪರಲೋಕದಲ್ಲಿ ಅತ್ಯಧಿಕ ನಷ್ಟಕ್ಕೆ ಒಳಗಾಗುವವರು ಪೈಗಂಬರರೆ ನಿಶ್ಚಯವಾಗಿಯೂ ನೀವು ಈ ಕುರ್ಆಾನನ್ನು ಓರ್ವ ಧೀಮಂತನೂ ಸರ್ವಜ್ಞನೂ ಆಗಿರುವವನ ಕಡೆಯಿಂದ ಪಡೆಯುತ್ತಿರುವ ಮೂಸಾರು ತಮ್ಮ ಮನೆಯವರೊಡನೆ ನನಗೆ ಒಂದು ಬೆಂಕಿ ಕಂಡಿದೆ ನಾನು ಈಗಲೇ ಅಲ್ಲಿಂದೇನಾದರೂ ಸುದ್ದಿ ತರುತ್ತೇನೆ ಇಲ್ಲವೇ ನೀವು ಚಳಿ ಕೆಂಡವನ್ನಾದರೂ ಹೆಕ್ಕೆ ತರುತ್ತೇನೆ ಎಂದು ಹೇಳಿದ ಸಂದರ್ಭವನ್ನು ಇವರಿಗೆ ತಿಳಿಸಿರಿ ಅಲ್ಲಿ ತಲುಪಿದಾಗ ಹೀಗೆ ಕರೆ ಈ ಬೆಂಕಿಯಲ್ಲಿ ಇರುವವನು ಮತ್ತು ಇದರ ಪರಿಸರದಲ್ಲಿ ಇರುವವನು ಸುಮಂಗಳನು ಮತ್ತು ಸರ್ವ ಲೋಕಗಳ ಪಾಲಕ ಪ್ರಭುವಾಗಿರುವ ಅಲ್ಲಾಹನು ಮಹಾಪ್ರಬಲನು ಧೀಮಂತನು ಆಗಿರುವ ಅಲ್ಲಾಹು ನಿಮ್ಮ ಲಾಠಿಯನ್ನು ಎಸೆಯಿರಿ ಲಾಠಿಯು ಹಾವಿನಂತೆ ತೆವಳುತ್ತಿರುವುದನ್ನು ಕಂಡೊಡನೆ ಮೂಸ ಬೆನ್ನು ತಿರುಗಿಸಿ ಓಟಕ್ಕಿದ್ದರು ಮತ್ತು ಹಿಂದೆ ತಿರುಗಿಯೂ ನೋಡಲಿಲ್ಲ ಮೂಸ ಹೆದರಬೇಡಿರಿ ನನ್ನ ಸನ್ನಿಧಿಯಲ್ಲಿ ಸಂದೇಶವಾಹಕರು ಅಂಜುವುದಿಲ್ಲ ಆದರೆ ಅಪರಾಧ ಮಾಡಿದವನ ಹೊರತು ಇನ್ನು ಅವನು ಕೆಡುಕಿನ ಬಳಿಕ ತನ್ನ ಕರ್ಮವನ್ನು ಒಲಿತಾಗಿ ಮಾರ್ಪಡಿಸಿಕೊಂಡರೆ ನಾನು ಮಹಾ ಕ್ಷಮಾಶೀಲನು ಕರುಣಾನಿಧಿಯೂ ಆಗಿರುತ್ತೇನೆ ನಿಮ್ಮ ಕೈಯನ್ನು ನಿಮ್ಮ ಜೇಬಿನಲ್ಲಿ ಹಾಕಿರಿ ಅದು ಯಾವ ತೊಂದರೆಯೂ ಇಲ್ಲದೆ ಪ್ರಕಾಶಿಸುತ್ತಾ ಹೊರಬರುವುದು ಇವು ಅವನ್ ಮತ್ತು ಅವನ ಜನಾಂಗದ ಕಡೆಗೆ ಕೊಂಡು ಹೋಗಲಿಕ್ಕಾಗಿರುವ ಒಂಬತ್ತು ನಿದರ್ಶನಗಳಲ್ಲಿ ಎರಡು ಆಗಿರುತ್ತದೆ ಅವರು ಮಹಾ ದುಷ್ಕರ್ಮಿಗಳು ನಮ್ಮ ಸುವ್ಯಕ್ತ ನಿದರ್ಶನಗಳು ಅವರ ಮುಂದೆ ಬಂದಾಗ ಅವರು ಇದು ಸ್ಪಷ್ಟ ಜಾದುವೆಂದು ಬಿಟ್ಟರು ಅವರು ಸಂಪೂರ್ಣ ಅಕ್ರಮ ಹಾಗೂ ಅಹಂಕಾರದ ಮಾರ್ಗದಿಂದ ಆ ನಿದರ್ಶನಗಳನ್ನು ನಿಷೇಧಿಸಿದರು ವಸ್ತುತಃ ಅವರ ಮನಸ್ಸುಗಳು ಅವನ್ನು ಒಪ್ಪಿಕೊಂಡಿದ್ದುವು ಆ ಕಿಡಿಗೇಡಿಗಳ ಪರಿಣಾಮವೇನಾಯಿತೆಂಬುದನ್ನು ನೋಡಿಕೊಳ್ಳಿ ಇನ್ನೊಂದೆಡೆ ನಾವು ಮತ್ತು ಸುಲೀಮಾನನಿಗೆ ಜ್ಞಾನವಿಟ್ಟೆವು ಅವರು ನಮಗೆ ಅನೇಕ ಸತ್ಯವಿಶ್ವಾಸಿ ದಾಸರ ಮೇಲೆ ಶ್ರೇಷ್ಠತೆಯನ್ನು ಪ್ರದಾನ ಮಾಡಿರುವ ಅಲ್ಲಾಹನಿಗೆ ಕೃತಜ್ಞತೆಗಳು ಎಂದರು ಸುಲೇಮಾನರು ದೂದರ ಉತ್ತರಾಧಿಕಾರಿಯಾದರು ಮತ್ತು ಅವರು ಜನರೇ ನಮಗೆ ಪಕ್ಷಿಗಳ ಮಾತುಗಳನ್ನು ಕಲಿಸಿಕೊಡಲಾಗಿದೆ ಮತ್ತು ನಮಗೆ ಎಲ್ಲ ವಸ್ತುಗಳನ್ನು ಕೊಡಲಾಗಿದೆ ನಿಶ್ಚಯವಾಗಿಯೂ ಇದು ಅಲ್ಲಾಹನ ಸುಸ್ಪಷ್ಟ ಅನುಗ್ರಹವಾಗಿದೆ ಎಂದರು ಸುಲೈಮಾನರಿಗಾಗಿ ಯಕ್ಷರ ಮಾನವ ಮತ್ತು ಪಕ್ಷಿಗಳ ಸೇನೆಗಳನ್ನು ಜಮಾಯಿಸಲಾಗಿತ್ತು ಅವುಗಳನ್ನು ಸಂಪೂರ್ಣ ಶಿಸ್ತಿನೊಂದಿಗೆ ಇಡಲಾಗಿತ್ತು ಒಮ್ಮೆ ಸುಲೇಮಾನರು ಈ ಸೇನೆಯ ಜೊತೆ ಪ್ರಯಾಣಿಸುತ್ತಾ ಇವರೆಲ್ಲರೂ ಇರುವೆಗಳ ಕಣಿವೆಗೆ ತಲುಪಿದಾಗ ಒಂದು ಇರುವೆಗಳೇ ನಿಮ್ಮ ಬಿಲಗಳೊಳಗೆ ನುಗ್ಗಿಕೊಳ್ಳಿರಿ ಸುಲೈಮಾನರು ಅವರ ಸೇನೆಗಳು ಅರಿಯದೇ ನಿಮ್ಮನ್ನು ತುಳಿದು ಬಿಡುವಂತಾಗದಿರಲಿ ಎಂದಿತು ಸುಲೈಮಾನರು ಅದರ ಮಾತಿಗೆ ಮಂದಹಾಸ ಬೀರಿ ಮತ್ತು ಹೀಗೆಂದರು ನನ್ನ ಪ್ರಭು ನೀನು ನನ್ನ ಮೇಲೂ ನನ್ನ ಮಾತಾಪಿತರ ಮೇಲೂ ಮಾಡಿದಂತಹ ಉಪಕಾರಕ್ಕಾಗಿ ನಾನು ಕೃತಜ್ಞತೆ ತೋರಿಸುತ್ತಿರುವಂತೆಯೂ ನೀನು ಮೆಚ್ಚುವಂತಹ ಸತ್ಕರ್ಮ ಬೆಸಗುವಂತೆಯೂ ನನ್ನನ್ನು ನಿಯಂತ್ರಿಸಲು ನಿನ್ನ ಕೃಪೆಯಿಂದ ನನ್ನನ್ನು ನಿನ್ನ ಸಜ್ಜನ ದಾಸರಲ್ಲಿ ಸೇರಿಸು ಇನ್ನೊಂದು ಸಂದರ್ಭದಲ್ಲಿ ಸುಲೇಮಾನರು ಪಕ್ಷಿಗಳ ಪರಿಶೀಲನೆ ನಡೆಸಿದರು ಮತ್ತು ಹೀಗೆಂದರು ನನಗೆ ಆ ಹುದುಹುದು ಕಾಣುವುದಿಲ್ಲಬೇಕೇ ಅದೆಲ್ಲಾದರೂ ಕಣ್ಣರೆಯಾಗಿದೆಯೇ ನಾನು ಅದಕ್ಕೆ ಕಠಿಣ ಶಿಕ್ಷೆ ಕೊಡುವೆನು ಇಲ್ಲವೇ ಅದನ್ನು ಕೊಯ್ದು ಬಿಡುವೆನು ಅನ್ಯತಾ ಅದು ನನ್ನ ಮುಂದೆ ಸಮರ್ಪಕವಾದ ಕಾರಣ ಕೊಡಬೇಕಾದೀತು ಸ್ವಲ್ಪ ಹೊತ್ತಿನಲ್ಲೇ ಅದು ಬಂದು ಹೀಗೆಂದಿತು ನಾನು ತಮಗೆ ತಿಳಿಯದಿರುವಂತಹ ವಿಷಯಗಳನ್ನು ತಿಳಿದುಕೊಂಡಿದ್ದೇನೆ ನಾನು ಸಭಾದಿಂದ ಖಾತರಿಯಾದ ಸುದ್ದಿ ತಂದಿದ್ದೇನೆ ನಾನು ಅಲ್ಲಿ ಆ ಜನಾಂಗದ ಆಡಳಿತಗಾರರಾಗಿರುವ ಓರ್ವ ಸ್ತ್ರೀಯನ್ನು ಕಂಡೆನು ಅವಳಿಗೆ ಸಕಲ ಸಾಧನ ಸಾಮಗ್ರಿಗಳು ಒದಗಿಸಲ್ಪಟ್ಟಿವೆ ಮತ್ತು ಅವಲ ಸಿಂಹಾಸನವು ಅತ್ಯುತ್ಕೃಷ್ಟವಾಗಿದೆ ಅವಳು ಅವಳ ಜನಾಂಗವು ಅಲ್ಲಾಹನ ಬದಲು ಸೂರ್ಯನಿಗೆ ಸಾಷ್ಟಾಂಗವೆರಗುವುದನ್ನು ನಾನು ಕಂಡೆನು ಶೈತಾನನು ಅವರ ಪಾಲಿಗೆ ಅವರ ಕರ್ಮಗಳನ್ನು ಮನೋಹರಗೊಳಿಸಿಬಿಟ್ಟನು ಮತ್ತು ಅವರನ್ನು ನೇರ ಮಾರ್ಗದಿಂದ ತಡೆದು ಆದುದರಿಂದ ಅವರು ಸನ್ಮಾರ್ಗವನ್ನು ಹೊಂದುವುದಿಲ್ಲ ಈ ಕಾರಣದಿಂದಲೇ ಅವರು ಆಕಾಶಗಳಲ್ಲೂ ಭೂಮಿಯಲ್ಲೂ ಅಡಗಿರುವ ವಸ್ತುಗಳನ್ನು ಹೊರತರುವ ಮತ್ತು ನೀವು ಬಚ್ಚಿಡುವುದನ್ನು ವ್ಯಕ್ತಪಡಿಸುವವುಗಳನ್ನು ಅರಿತಿರುವ ಅಲ್ಲಾಹನಿಗೆ ಸಾಷ್ಟಾಂಗವೆರಗುವುದಿಲ್ಲ ವಿಶ್ವ ಸಿಂಹಾಸನದ ವಡೆಯನಾಗಿರುವ ಅಲ್ಲಾಹನ ಹೊರತು ಇನ್ನಾವ ಆರಾಧ್ಯ ಇಲ್ಲ ಆಗ ಸುರೇಮಾನರು ಹೀಗೆ ಹೇಳಿದರು ನೀನು ನಿಜ ಹೇಳಿದೆಯೋ ಅಥವಾ ಸೊಲ್ಲಾಡುವವರಲ್ಲಾಗಿರುವೆಯೋ ಎಂದು ಈಗಲೇ ನಾವು ಕಂಡುಕೊಳ್ಳುತ್ತೇವೆ ನನ್ನ ಈ ಪತ್ರವನ್ನು ಒಯ್ದು ಅವರ ಮುಂದೆ ಹಾಕಿಬಿಡು ಅನಂತರ ಸರಿದು ನಿಂತು ಅವರು ಹೇಗೆ ಪ್ರತಿಕ್ರಿಯಿಸುತ್ತಾರೆಂದು ನೋಡು ರಾಣಿಯು ಹೀಗೆ ಹೇಳಿದಳು ಆ ಸ್ಥಾನದವರೇ ನನ್ನ ಕಡೆಗೆ ಒಂದು ಮಹತ್ವಪೂರ್ಣ ಪತ್ರವು ಎಸೆಯಲ್ಪಟ್ಟಿದೆ ಅದು ಸುಲೇಮಾನರ ಕಡೆಯಿಂದ ಬಂದಿದೆ ಮತ್ತು ಅದನ್ನು ಪರಮ ದಯ್ಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹನ ನಾಮದಿಂದ ಆರಂಭಿಸಲಾಗಿದೆ ಅದರಲ್ಲಿ ನನ್ನ ವಿರುದ್ದ ಬಂಡಾಯ ವೇಳಬೇಡಿರಿ ಮತ್ತು ಮುಸ್ಲಿಂ ಆಗಿ ನನ್ನ ಬಳಿ ಹಾಜರಾಗಿರಿ ಎಂದಿದೆ ಪತ್ರವನ್ನು ಓದಿ ಹೇಳಿ ರಾಣಿಯು ಜನಾಂಗದ ಸರದಾರರೇ ನನ್ನ ಈ ವಿಷಯದ ಬಗ್ಗೆ ನನಗೆ ಸಲಹೆ ಕೊಡಿರಿ ನಾನು ಯಾವ ವಿಷಯದಲ್ಲೂ ನಿಮ್ಮನ್ನು ಬಿಟ್ಟು ತೀರ್ಮಾನ ಕೈಗೊಳ್ಳುವುದಿಲ್ಲ ಎಂದು ಹೇಳಿದಳು ಆಗ ಅವರು ನಾವು ಬಲಶಾಲಿಗಳು ಶೂರರು ಆಗಿರುತ್ತೇವೆ ಮುಂದಿನ ತೀರ್ಮಾನ ನಿಮ್ಮ ಕೈಯಲ್ಲಿದೆ ಏನಪ್ಪಣೆ ಕೊಡಬೇಕೆಂದು ನೀವೇ ನಿರ್ಧರಿಸಿಕೊಳ್ಳಿರಿ ಎಂದು ಉತ್ತರ ಆಗ ರಾಣಿ ಹೇಳಿದಳು ಅರಸ್ಸರು ಒಂದು ನಾಡಿನೊಳಗೆ ನುಗ್ಗಿ ಬಂದಾಗ ಅದನ್ನು ಹಾಲುಗೆಡಸುತ್ತಾರೆ ಮತ್ತು ಅದರಲ್ಲಿರುವ ಮರ್ಯಾದಸ್ಥರನ್ನು ಅವಮಾನಗೊಳಿಸುತ್ತಾರೆ ಅವರು ಹೀಗೆಯೇ ಮಾಡುತ್ತಾರೆ ನಾನು ಅವರಿಗೆ ಒಂದು ಉಡುಗೊರೆಯನ್ನು ಕಳುಹಿಸುತ್ತೇನೆ ತರುವಾಯ ನನ್ನ ರಾಯಭಾರಿಗಳು ಯಾವ ಉತ್ತರದೊಂದಿಗೆ ಮರಳುತ್ತಾರೆಂದು ನೋಡುತ್ತೇನೆ ರಾಣಿಯ ದೂತರು ಸುಲೈಮಾನರ ಬಳಿಗೆ ಬಂದಾಗ ಅವರು ಹೇಳಿದರು ನೀವು ದನದ ಮೂಲಕ ನನಗೆ ಸಹಾಯ ಮಾಡಲಿಿಸುತ್ತೀರಾ ಅಲ್ಲಾಹನು ನನಗೆ ನೀಡಿರುವುದು ನಿಮಗೆ ಕೊಟ್ಟಿರುವುದಕ್ಕಿಂತ ಎಷ್ಟೋ ಅಧಿಕವಿದೆ ನಿಮ್ಮ ಉಡುಗೆರೆ ನಿಮಗೆ ಭೂಷಣವಾಗಿರಲಿ ರಾಯಭಾರಿಯೇ ನಿನ್ನನ್ನು ಕಳುಹಿಸಿದವರ ಕಡೆಗೆ ಮರಳು ನಾವು ಅವರ ಮೇಲೆ ಅವರಿಂದ ಎದುರಿಸಲಾಗದಂತಹ ಸೇನೆಯನ್ನು ತರುವೆವು ಮತ್ತು ಅವರು ನಿಂದ್ಯರಾಗಿ ಹೋಗುವಂತೆ ಅವರನ್ನು ಅವಮಾನಿಸಿ ಹೊರಕಟ್ಟುವೆವು ಸುಲೇಮಾನರು ಆ ಸ್ಥಾನದವರೇ ಶರಣಾಗತರಾಗಿ ನನ್ನ ಮುಂದೆ ಹಾಜರಾಗುವುದಕ್ಕಿಂತ ಮುಂಚೆಯೇ ಅವಳ ಸಿಂಹಾಸನವನ್ನು ನನ್ನ ಬಳಿಗೆ ತರಬಲ್ಲವರು ನಿನ್ನಲ್ಲಿ ಯಾರಿದ್ದಾರೆ ಎಂದು ಕೇಳಿದರು ಯಕ್ಷರ ಓರ್ವ ದೃಢಕಾಯನು ತಾವು ತಮ್ಮ ಸ್ಥಾನದಿಂದ ಏಳುವುದಕ್ಕೆ ಮುಂಚೆಯೇ ನಾನು ಅದನ್ನು ತಂದು ಹಾಜರುಪಡಿಸುವೆನು ನಾನು ಅದಕ್ಕೆ ಶಕ್ತನೂ ಪ್ರಾಮಾಣಿಕನೂ ಆಗಿದ್ದೇನೆ ಎಂದು ಭಿನ್ನವಿಸಿದನು ಗ್ರಂಥ ಜ್ಞಾನವಂದನ್ನು ಹೊಂದಿದವನೊಬ್ಬನು ತಾವು ರೆಕ್ತೆ ಬಡಿಯುವುದಕ್ಕೆ ಮುಂಚೆ ನಾನು ಅದನ್ನು ಸರುತ್ತೇನೆ ಎಂದನು ಆಗಲೇ ಸುಲೆಮಾನರು ಆ ಸಿಂಹಾಸನವು ತನ್ನ ಮುಂದೆ ಇಡಲ್ಪಟ್ಟಿರುವುದನ್ನು ಕಂಡಾಗ ನಾನು ಕೃತಜ್ಞತೆ ತೋರುತ್ತೇನೋ ಕೃತಜ್ಞನಾಗಿ ಬಿಡುತ್ತೇನೋ ಎಂದು ನನ್ನನ್ನು ಪರೀಕ್ಷಿಸಲಿಕ್ಕಾಗಿ ಇದು ನನ್ನ ಪ್ರಭುವಿನ ಅನುಗ್ರಹವಾಗಿರುತ್ತದೆ ಕೃತಜ್ಞತೆ ತೋರುವವನ ಕೃತಜ್ಞತೆಯು ಅವನಿಗೆ ಲಾಭದಾಯಕವಾಗಿದೆ ಯಾರಾದರೂ ಕೃತಜ್ಞತೆ ತೋರಿದರೆ ನನ್ನ ಪ್ರಭು ನಿರಪೇಕ್ಷನೂ ಸ್ವಯಂ ಸನ್ಮಾನ್ಯನು ಆಗಿರುತ್ತಾನೆ ಎಂದು ಉದ್ಗರಿಸಿದರು ಸುಲೈಮಾನರು ಅವಳಿಗೆ ತಿಳಿಯದಂತೆ ಅವಳ ಸಿಂಹಾಸನವನ್ನು ಅವಳ ಮುಂದಿರಿಸಿಬಿಡಿರಿ ಅವಳು ಸರಿದಾರಿಗೆ ತಲುಪುತ್ತಾಳೋ ಪಥಭೃಷ್ಟರಲ್ಲಾಗಿದ್ದಾಳೋ ಎಂದು ನೋಡೋಣ ಎಂದರು ರಾಣಿಯು ಹಾಜರಾದಾಗ ಅವಳೊಡನೆ ನಿನ್ನ ಸಿಂಹಾಸನ ಹೀಗೆಯೇ ಇದೆಯೇ ಎಂದು ಕೇಳಲಾಯಿತು ಆಗ ಅವಳು ಇದು ಅದೇ ಎಂಬಂತಿದೆ ನಾವಂತೂ ಮೊದಲೇ ತಿಳಿದುಕೊಂಡಿದ್ದೆವು ಮತ್ತು ನಾವು ಮುಸ್ಲಿಮರಾಗಿ ಬಿಟ್ಟಿದ್ದೇವೆ ಎಂದಲು ಅಲ್ಲಾಹನನ್ನು ಬಿಟ್ಟು ಅವಳು ಪೂಜಿಸುತ್ತಿದ್ದ ಆರಾಧ್ಯರ ಆರಾಧನೆಯೇ ಅವಳನ್ನು ಸತ್ಯವಿಶ್ವಾಸ ಸ್ವೀಕಾರದಿಂದ ತಡೆದಿತ್ತು ಏಕೆಂದರೆ ಅವಳೊಂದು ಸತ್ಯ ಜನಾಂಗದವಳಾಗಿದ್ದಳು ಅರಮನೆಯೊಳಗೆ ಪ್ರವೇಶಿಸು ಎಂದು ಅವಳೊಡನೆ ಹೇಳಲಾಯಿತು ಅವಳು ಅದನ್ನು ಕಂಡಾಗ ನೀರಿನ ಕೊಳವೆಂದು ಭಾವಿಸಿ ಇಳಿಯಲಿಕ್ಕಾಗಿ ಈಜಾರಿನ ಕಾಲುಗಳನ್ನು ಮೇಲೇರಿಸಿಕೊಂಡಳು ಆಗ ಸುಲೇಮಾನರು ಇದು ಗಾಜಿನ ನುಣುಪಾದ ಹಾಸು ಎಂದರು ಆಗ ಅವಳು ಓ ನನ್ನ ಪ್ರಭು ಇಷ್ಟರವರೆಗೆ ನಾನು ನನ್ನ ಮೇಲೆಯೇ ಅಕ್ರಮವೆಸಗುತ್ತಿದ್ದೆ ಈಗ ನಾನು ಸುಲೈಮಾನರೊಂದಿಗೆ ಸಕಲ ಲೋಕಗಳ ಪಾಲಕ ಪ್ರಭುವಾದ ಅಲ್ಲಾಹನ ವಿಧೇಯತೆಯನ್ನು ಸ್ವೀಕರಿಸಿಕೊಂಡೆ ಎಂದು ಉದ್ಧರಿಸಿದಳು ಮತ್ತು ನಾವು ಸಮುದರ ಕಡೆಗೆ ಅವರ ಸಹೋದರ ಸ್ವಾಲಿಹರನ್ನು ಅಲ್ಲಾಹನ ದಾಸೆ ಕೈಗೊಳ್ಳಿರೆಂದು ಸಂದೇಶ ಕೊಟ್ಟು ಕಳುಹಿಸಿದೆವು ಆಗ ಅವರು ಹಠಾತ್ತನೆ ಎರಡು ಜಗಳಾಡುವ ತಂಡಗಳಾಗಿ ಬಿಟ್ಟರು ಸ್ವಾಲಿಹರು ನನ್ನ ಜನಾಂಗದವರೇ ಒಲಿತಿಗಿಂತ ಮೊದಲು ಕೆಡುಕಿಗಾಗಿ ತ್ವರೆ ಮಾಡುವಿರೇಕೆ ನಿಮ್ಮ ಮೇಲೆ ಕೃಪ ತೋರುವಂತಾಗಲು ನೀವು ಅಲ್ಲಾಹನೊಡನೆ ಕ್ಷಮಾಯಾಚನೆ ಮಾಡುವುದಿಲ್ಲಬೇಕೆ ಎಂದರು ಆಗ ಅವರು ನಾವು ನಿನ್ನನ್ನು ನಿನ್ನ ಜೊತೆಗಾರರನ್ನು ಅಪಶಕುನವಾಗಿ ಕಂಡಿದ್ದೇವೆ ಎಂದರು ಅದಕ್ಕೆ ಸ್ವಾಲಿಹರು ನಿಮ್ಮ ಶುಭಾಶುಭ ಶಕುನಗಳ ಮೂಲ ಅಲ್ಲಾಹನ ಬಳಿಗಿದೆ ವಾಸ್ತವದಲ್ಲಿ ನಿಮ್ಮೆಲ್ಲರ ಪರೀಕ್ಷೆ ನಡೆಯುತ್ತಲಿದೆ ಎಂದು ಉತ್ತರಿಸಿದರು ಆ ನಗರದಲ್ಲಿ ಒಂಬತ್ತು ಗುಂಪಿನವರಿದ್ದರು ಅವರು ನಾಡಿನೊಳಗೆ ಗೊಂದಲ ಹಬ್ಬಿಸುತ್ತಿದ್ದರು ಮತ್ತು ಯಾವ ಸುಧಾರಣಾ ಕಾರ್ಯವನ್ನು ಮಾಡುತ್ತಿರಲಿಲ್ಲ ಅವರು ಪರಸ್ಪರ ಹೀಗೆಂದರು ನಾವು ಸ್ವಾನಿಹಿ ಮತ್ತು ಅವನ ಮನೆಯವರ ಮೇಲೆ ನಿಶಾಕ್ರಮಣಗೈದು ಕೊಲ್ಲುವೆಂದು ದೇವನಾನೆ ಹಾಕಿ ಪ್ರತಿಜ್ಞೆ ಮಾಡಿಕೊಳ್ಳಿರಿ ಅನಂತರ ಅವನ ಆಶ್ರಯದಾತನೊಡನೆ ಆ ಕುಟುಂಬವು ನಾಶಗೊಂಡ ಸಂದರ್ಭದಲ್ಲಿ ನಾವಿರಲೇ ಇಲ್ಲ ನಾವು ನಿಜವನ್ನೇ ಹೇಳುತ್ತೇವೆ ಎಂದು ಹೇಳೋಣ ಈ ಕುತಂತ್ರವನ್ನು ಅವರು ಹೂಡಿದರು ಮತ್ತು ಒಂದು ಪ್ರತಿತಂತ್ರವನ್ನು ನಾವು ಹೂಡಿದೆವು ಅದು ಅವರಿಗೆ ತಿಳಿದಿರಲಿಲ್ಲ ಅವರ ಕುತಂತ್ರದ ಪರಿಣಾಮವೇನಾಯಿತೆಂದು ಇದೀಗ ನೋಡಿಕೊಳ್ಳಿರಿ ನಾವು ಅವರನ್ನು ಅವರ ಇಡೀ ಜನಾಂಗವನ್ನು ನಾಶಗೊಳಿಸಿಬಿಟ್ಟೆವು ಅವರು ಮಾಡುತ್ತಿದ್ದ ಅಕ್ರಮದ ಫಲವಾಗಿ ಅದೋ ಅವರ ಮನೆಗಳು ಪಾಲುಬಿದ್ದಿವೆ ತಿಳುವಳಿಕೆ ಇರುವವರಿಗೆ ಇದರಲ್ಲೊಂದು ನಿದರ್ಶನವಿದೆ ಮತ್ತು ಸತ್ಯವಿಶ್ವಾಸವಿರಿಸಿಕೊಂಡಿದ್ದವರನ್ನು ಆಜ್ಞೋಲ್ಲಂಘನೆಯಿಂದ ದೂರವಿದ್ದವರನ್ನು ನಾವು ರಕ್ಷಿಸಿದೆವು ಮತ್ತು ಲೂತರನ್ನು ನಾವು ಕಳುಹಿಸಿದೆವು ಅವರು ತಮ್ಮ ಜನಾಂಗದವರೊಡನೆ ಹೇಳಿದ ಸಂದರ್ಭವನ್ನು ಸ್ಮರಿಸಿರಿ ನೀವು ಕಣ್ಣಾರೆ ಕಾಣುತ್ತಾ ದುಷ್ಕೃತಿಯ ಸ್ತ್ರೀಯರನ್ನು ಬಿಟ್ಟು ಪುರುಷರ ಬಳಿಗೆ ಕಾಮಾಪೇಕ್ಷೆ ನೀಗಿಸಲಿಕ್ಕಾಗಿ ಹೋಗುವುದೇ ನಿಮ್ಮ ಚಾಳಿಯೇ ವಾಸ್ತವದಲ್ಲಿ ನೀವು ಅತ್ಯಂತ ತಿಳಿಗೇಡಿ ಕಾರ್ಯವನ್ನೆಸಗುತ್ತೀರಿ ಆದರೆ ಅವರ ಜನಾಂಗದ ಉತ್ತರವು ಲೂತರ ಮನೆಯವರನ್ನು ನಿಮ್ಮ ನಾಡಿನಿಂದ ಹೊರಕಟ್ಟಿ ಬಿಡಿರಿ ಮಹಾಪರಿಶುದ್ಧರಾದ ಹೊರಟಿದ್ದಾರವರು ಎಂದಿಷ್ಟೇ ಹೊರತು ಬೇರೇನೂ ಆಗಿರಲಿಲ್ಲ ಕೊನೆಗೆ ನಾವು ಅವರನ್ನೂ ಅವರ ಮನೆಯವರನ್ನು ಅವರ ಪತ್ನಿಯನ್ನು ಹೊರತುಪಡಿಸಿ ರಕ್ಷಿಸಿದೆವು ಅವಳು ಹಿಂದೆ ಉಳಿಯುವವಳಾಗಿರಬೇಕು ಎಂಬುದನ್ನು ನಾವು ನಿರ್ಧರಿಸಿಬಿಟ್ಟಿದ್ದೆವು ಮತ್ತು ನಾವು ಅವರ ಒಂದು ಮಳೆ ಸುರಿಸಿದೆವು ನೀಡಲ್ಪಟ್ಟವರ ಪಾಲಿಗೆ ಅದು ಅತ್ಯಂತ ಕೆಟ್ಟ ಮಳೆಯಾಗಿತ್ತು ಕೈಗಂಬರರೆ ಪ್ರಶಂಸೆಗಳೆಲ್ಲ ಅಲ್ಲಾಹನಿಗೆ ಮತ್ತು ಅವನು ಪುನೀತಗೊಳಿಸಿದ ಅವನ ದಾಸರ ಮೇಲೆ ಶಾಂತಿ ಇರಲೆಂದು ಹೇಳಿರಿ ಇವರೊಡನೆ ಕೇಳಿರಿ ಅಲ್ಲಾಹು ಉತ್ತಮನೋ ಅಥವಾ ಇವರು ಅವನ ಸಹಭಾಗಿಗಳಾಗಿ ಮಾಡುವ ಆರಾಧ್ಯಗಳು ಉತ್ತಮರೋ ಆಕಾಶಗಳನ್ನು ಭೂಮಿಯನ್ನು ಸೃಷ್ಟಿಸಿದವನು ನಿಮಗಾಗಿ ಆಕಾಶದಿಂದ ನೀರನ್ನು ಸುರಿಸಿದವನು ತನ್ಮೂಲಕ ನಿಮ್ಮಿಂದ ಬೆಳೆಸಲು ಸಾಧ್ಯವಿಲ್ಲದ ಮರಗಳಿರುವ ಸುಂದರ ಉದ್ಯಾನಗಳನ್ನು ಬೆಳೆಸಿದವನು ಯಾರು ಅಲ್ಲಾಹನೊಂದಿಗೆ ಇತರ ದೇವರು ಈ ಕಾರ್ಯದಲ್ಲಿ ಸಹಭಾಗಿಯಾಗಿ ಇರುವರೇ ಇಲ್ಲ ವಾಸ್ತವದಲ್ಲಿ ಇವರೇ ನೇರ ಮಾರ್ಗದಿಂದ ಸರಿದು ನಡೆಯುತ್ತಿದ್ದಾರೆ ಭೂಮಿಯನ್ನು ವಾಸಸ್ಥಾನವನ್ನಾಗಿ ಮಾಡಿದವನು ಅದರೊಳಗೆ ನದಿಗಳನ್ನು ಹರಿಸಿದವನು ಅದರಲ್ಲಿ ಪರ್ವತಗಳ ಮೊಳೆಗಳನ್ನು ನಾಟಿದವನು ಎರಡು ಜಲಾಗಾರಗಳ ಮಧ್ಯೆ ತಡೆಯನ್ನಿರಿಸಿದವನು ಯಾರು ಅಲ್ಲಾಹನೊಂದಿಗೆ ಇತರ ದೇವರು ಈ ಕಾರ್ಯಗಳಲ್ಲಿ ಸಹಭಾಗಿಯಾಗಿ ಇರುವರೇ ಇಲ್ಲ ಆದರೆ ಇವರಲ್ಲಿ ಹೆಚ್ಚಿನವರು ತಿಳಿಗೇಡಿಗಳು ಕಳವಲಗೊಂಡವನು ಅವನನ್ನು ಪ್ರಾರ್ಥಿಸಿದಾಗ ಅವನ ಪ್ರಾರ್ಥನೆಯನ್ನು ಆಲಿಸುವವನಾರು ಅವನ ಸಂಕಷ್ಟವನ್ನು ನಿವಾರಿಸುವವನು ಯಾರು ಮತ್ತು ನಿಮ್ಮನ್ನು ಭೂಮಿಯ ಪ್ರತಿನಿಧಿಯಾಗಿ ಮಾಡುವವನು ಅಲ್ಲಾಹನೊಂದಿಗೆ ಇತರ ದೇವರು ಈ ಕಾರ್ಯವನ್ನೆಸಗಲು ಇರುವರೆ ನೀವು ಅಲ್ಪವೇ ವಿವೇಚಿಸುತ್ತೀರಿ ನೆಲ ಹಾಗೂ ಸಾಗರಗಳ ಅಂಧಕಾರಗಳಲ್ಲಿ ನಿಮಗೆ ದಾರಿ ತೋರಿಸುವವನು ತನ್ನ ಕೃಪೆಗಿಂತ ಮುಂಚಿತವಾಗಿ ಮಾರುತಗಳನ್ನು ಸುವಾರ್ಥೆಯೊಂದಿಗೆ ಕಳುಹಿಸುವವನು ಯಾರು ಅಲ್ಲಾಹನೊಂದಿಗೆ ಇತರ ದೇವರು ಇರುವರೇ ಅಲ್ಲಾಹನು ಇವರು ಮಾಡುತ್ತಿರುವ ದೇವ ಸಹಭಾಗಿತ್ವಕ್ಕಿಂತ ಮಹೋನ್ನತನು ಸೃಷ್ಟಿಯನ್ನಾರಂಭಿಸುವವನು ಆ ಬಳಿಕ ಅದರ ಪುನರಾವರ್ತನೆ ಮಾಡುವವನು ಯಾರು ನಿಮಗೆ ಆಕಾಶಗಳಿಂದಲೂ ಭೂಮಿಯಿಂದಲೂ ಜೀವನಾಧಾರ ಕೊಡುವವನಾರು ಅಲ್ಲಾಹನ ಜೊತೆ ಇತರ ದೇವರು ಈ ಕಾರ್ಯಗಳಲ್ಲಿ ಪಾಲುದಾರರಾಗಿ ಇರುವರೆ ಹೇಳಿರಿ ನೀವು ಸತ್ಯವಾದಿಗಳಾಗಿದ್ದರೆ ಪುರಾವೆಗಳನ್ನು ತನ್ನಿರಿ ಇವರೊಡನೆ ಹೇಳಿರಿ ಭೂಮಿ ಆಕಾಶಗಳಲ್ಲಿ ಪರೋಕ್ಷದ ಜ್ಞಾನವುಳ್ಳವರು ಅಲ್ಲಾಹನ ಹೊರತು ಯಾರೂ ಇಲ್ಲ ಮತ್ತು ನಿಮ್ಮ ಆ ಆರಾಧ್ಯರಿಗಂತೂ ಅವರು ಯಾವಾಗ ಎಬ್ಬಿಸಲ್ಪಡುವರೆಂಬುದು ತಿಳಿದಿಲ್ಲ ವಾಸ್ತವದಲ್ಲಿ ಪರಲೋಕದ ಬಗೆಗಿರುವ ಜ್ಞಾನವೇ ಇವರಿಂದ ಕಳೆದು ಅಲ್ಲ ಇವರು ಅದರ ಬಗ್ಗೆ ಸಂದೇಹದಲ್ಲಿದ್ದಾರೆ ಅಲ್ಲ ಇವರು ಅದರಿಂದ ಕುರುಡರಾಗಿದ್ದಾರೆ ಈ ಸತ್ಯ ಹೇಳುತ್ತಾರೆ ನಾವು ನಮ್ಮ ಪೂರ್ವಿಕರು ಮಣ್ಣಾಗಿ ಹೋದ ಬಳಿಕ ನಿಜಕ್ಕೂ ನಮ್ಮನ್ನು ಸಮಾಧಿಗಳಿಂದ ಹೊರತರಲಾಗುವುದೇ ಇಂತಹ ವಾಗ್ದಾನಗಳು ನಮಗೂ ತುಂಬಾ ಕೊಡಲ್ಪಟ್ಟಿವೆ ಮತ್ತು ಹಿಂದೆ ನಮ್ಮ ಪೂರ್ವಿಕರಿಗೂ ಕೊಡಲ್ಪಟ್ಟಿದ್ದುವು ಆದರೆ ಇವೆಲ್ಲ ಗತಕಾಲಗಳಿಂದಲೇ ಕೇಳುತ್ತಾ ಬಂದಿರುವ ಬರಿಯ ಕಟ್ಟುಕತೆಗಳೇ ಆಗಿರುತ್ತವೆ ಭೂಮಿಯ ಮೇಲೆ ಒಂದಿಷ್ಟು ಸಂಚಾರ ಮಾಡಿ ಅಪರಾಧಿಗಳ ಪರಿಣಾಮ ಏನಾಗಿತ್ತೆಂದು ನೋಡಿರಿ ಎಂದು ಹೇಳಿರಿ ಪೈಗಂಬರರೆ ಇವರ ಅವಸ್ಥೆಗೆ ಮರುಗಬೇಡಿರಿ ಮತ್ತು ಇವರ ಸನ್ಸುಗಳ ಬಗ್ಗೆ ವ್ಯಾಕುಲಗೊಳ್ಳಬೇಡಿ ಅವರು ನೀವು ಸತ್ಯವಾದಿಗಳಾಗಿದ್ದರೆ ಈ ಬೆದರಿಕೆ ಈಡೇರುವುದು ಯಾವಾಗ ಎನ್ನುತ್ತಾರೆ ನೀವು ಯಾವ ಯಾತನೆಗಾಗಿ ತವಕಪಡುತ್ತಿರುವಿರೋ ಅದರ ಒಂದಂಶವು ನಿಮ್ಮ ಹತ್ತಿರವೇ ಬಂದು ಬಿಟ್ಟಿರಲೂಬಹುದು ಎಂದು ಹೇಳಿರಿ ನಿಶ್ಚಯವಾಗಿಯೂ ನಿಮ್ಮ ಪ್ರಭು ಜನರ ಮೇಲೆ ಮಹಾ ಅನುಗ್ರಹಶಾಲಿ ಆದರೆ ಹೆಚ್ಚಿನವರು ಕೃತಜ್ಞತೆ ತೋರುವುದಿಲ್ಲ ಅವರ ಹೃದಯಗಳು ತಮ್ಮೊಳಗೆ ಬಚ್ಚಿಟ್ಟುಕೊಂಡಿರುವುದನ್ನು ಅವರು ಪ್ರಕಟಗೊಳಿಸುತ್ತಿರುವುದನ್ನು ಖಂಡಿತವಾಗಿಯೂ ನಿಮ್ಮ ಪ್ರಭು ಚೆನ್ನಾಗಿ ಬಲ್ಲನು ಭೂಮಿ ಆಕಾಶಗಳಲ್ಲಿ ಒಂದು ಸುವ್ಯಕ್ತ ಗ್ರಂಥದಲ್ಲಿ ಬರೆಯಲ್ಪಡದ ಯಾವ ಸೂಕ್ತ ವಸ್ತುವೂ ಇಲ್ಲ ನಿಶ್ಚಯವಾಗಿಯೂ ಈ ಕುರ್ಆನ್ ಬನಿ ಇಸ್ರಾ ಈಲರಿಗೆ ಅವರು ಭಿನ್ನಾಭಿಪ್ರಾಯವಿರಿಸಿಕೊಂಡಿರುವ ಹೆಚ್ಚಿನ ವಿಷಯಗಳ ವಸ್ತುಸ್ಥಿತಿಯನ್ನು ತೋರಿಸಿಕೊಡುತ್ತದೆ ಮತ್ತು ಇದು ಸತ್ಯವಿಶ್ವಾಸಿಗಳ ಪಾಲಿಗೆ ಮಾರ್ಗದರ್ಶನವೂ ಕೃಪೆಯೂ ಆಗಿದೆ ನಿಶ್ಚಯವಾಗಿಯೂ ಇದೇ ರೀತಿಯಲ್ಲಿ ನಿಮ್ಮ ಪ್ರಭು ತನ್ನ ಅಪ್ಪಣೆಯಿಂದ ಇವರೊಳಗೂ ತೀರ್ಮಾನ ಮಾಡಿಬಿಡುವನು ಅವನು ಮಹಾಪ್ರಬಲನು ಸರ್ವಜ್ಞನೂ ಆಗಿರುತ್ತಾನೆ ಆದುದರಿಂದ ಪೈಗಂಬರರೇ ಅಲ್ಲಾಹನ ಮೇಲೆ ಭರವಸೆ ಇಡಿರಿ ನಿಶ್ಚಯವಾಗಿಯೂ ನೀವು ಸುಸ್ಪಷ್ಟ ಸತ್ಯದಲ್ಲಿದ್ದೀರಿ ನೀವು ಮೃತರಿಗೆ ಕೇಳಿಸಲಾರಿ ಬೆನ್ನು ತಿರುಗಿಸಿ ಓಡಿ ಹೋಗುತ್ತಿರುವ ಕಿವುಡರವರೆಗೂ ನಿಮ್ಮ ಕೂಗನ್ನು ಮುಟ್ಟಿಸಲಾರಿ ಮತ್ತು ಕುರುಡರಿಗೆ ದಾರಿ ತೋರಿಸಿ ಅವರನ್ನು ದಾರಿ ತಪ್ಪುವುದರಿಂದ ರಕ್ಷಿಸಲಾರಿ ನೀವು ನಮ್ಮ ಸೂಕ್ತಗಳ ಜನರು ನಮ್ಮ ಸೂಕ್ತಗಳನ್ನು ನಂಬುತ್ತಿರಲಿಲ್ಲವೆಂದು ಅದು ಅವರೊಡನೆ ಮಾತಾಡುವುದು ನಾವು ಪ್ರತಿಯೊಂದು ಸಮುದಾಯದಿಂದ ನಮ್ಮ ಸೂಕ್ತಗಳನ್ನು ಸುಳ್ಳಾಗಿಸುತ್ತಿದ್ದ ಒಂದು ಸೇನೆಯನ್ನೇ ಸುತ್ತುಗಟ್ಟಿ ತರುವ ದಿನವನ್ನು ಊಹಿಸಿರಿ ತರುವಾಯ ಅದನ್ನು ಅವರ ವಿಧಗಳಿಗನುಸಾರ ವರ್ಗಗಳಾಗಿ ವಿಂಗಡಿಸಲಾಗುವುದು ಹೀಗೆ ಎಲ್ಲರೂ ಬಂದಾಗ ಅವರ ಪ್ರಭು ಅವರೊಡನೆ ನೀವು ನನ್ನ ಸೂಕ್ತಗಳನ್ನು ಸುಳ್ಳಾಗಿಸಿಬಿಟ್ಟಿರ ವಾಸ್ತವದಲ್ಲಿ ನೀವು ಅವುಗಳನ್ನು ಗ್ರಹಿಸಿರಲಿಲ್ಲ ಇಲ್ಲವಾದರೆ ನೀವು ಇನ್ನೇನು ಮಾಡುತ್ತಿದ್ದೀರಿ ಎಂದು ಕೇಳುವನು ಮತ್ತು ಅವರ ಅಕ್ರಮದ ಕಾರಣದಿಂದ ಅವರ ಮೇಲೆ ಯಾಕನೆಯ ವಾಗ್ದಾನವು ಪೂರ್ತಿಗೊಳ್ಳುವುದು ಆಗ ಅವರು ಏನನ್ನೂ ಹೇಳಲಾರರು ನಾವು ರಾತ್ರಿಯನ್ನು ಅವರ ಪ್ರಶಾಂತಿಗಾಗಿಯೂ ಹಗಲನ್ನು ಅವರಿಗೆ ಪ್ರಕಾಶಮಾನವಾಗಿಯೂ ಮಾಡಿರುವುದು ತೋಚುತ್ತಿರಲಿಲ್ಲವೇ ಇದರಲ್ಲಿ ಸತ್ಯವಿಶ್ವಾಸವಿಟ್ಟವರಿಗೆ ಅನೇಕ ನಿದರ್ಶನಗಳಿದ್ದುವು ಕಹಳೆ ಊದಲ್ಪಡುವ ಹಾಗೂ ಆಕಾಶಗಳಲ್ಲೋ ಭೂಮಿಯಲ್ಲೋ ಇರುವವುಗಳೆಲ್ಲವೂ ದಿಗಿಲುಗೊಳ್ಳುವ ಆ ದಿನ ಹೇಗಿರುವುದು ಅಲ್ಲಾಹು ಆ ದಿಗಿಲಿನಿಂದ ರಕ್ಷಿಸುತ್ತವರ ಹೊರತು ಮಿಕ್ಕವರೆಲ್ಲರೂ ಕಿವಿಯೆತ್ತಿಕೊಂಡು ಅವನ ಸನ್ನಿಧಿಯಲ್ಲಿ ಹಾಜರಾಗುವರು ಇಂದು ನೀವು ಪರ್ವತಗಳನ್ನು ನೋಡುತ್ತೀರಿ ಮತ್ತು ಅವು ಚೆನ್ನಾಗಿ ನಾಟಿಕೊಂಡಿವೆ ಎಂದು ತಿಳಿಯುತ್ತೀರಿ ಆದರೆ ಅಂದು ಅವು ಮೋಡಗಳಂತೆ ಹಾರಾಡುತ್ತಿರುವು ಇದು ಸಕಲವನ್ನು ವ್ಯಕ್ತಿಯೊಂದಿಗೆ ಅಲ್ಲಾಹನ ಮಹಿಮೆಯ ಅದ್ಭುತ ಕಾರ್ಯವಾಗಿರುವುದು ನೀವೇನು ಮಾಡುತ್ತೀರೆಂಬುದನ್ನು ಅವನು ಚೆನ್ನಾಗಿ ಅರಿತಿರುತ್ತಾನೆ ಒಲಿತಿನೊಂದಿಗೆ ಬಂದವನಿಗೆ ಅದಕ್ಕಿಂತ ಉತ್ತಮ ಪ್ರತಿಫಲ ಸಿಗುವುದು ಇಂತಹವರು ಆ ದಿನದ ದಿಗಿಲಿನಿಂದ ಸುರಕ್ಷಿತರಾಗಿರುವರು ಕಿಡುಕುಗಳೊಂದಿಗೆ ಬರುವವರೆಲ್ಲರೂ ಅಧೋಮುಖವಾಗಿ ನರಕಕ್ಕೆ ಎಸೆಯಲ್ಪಡುವರು ಮಾಡಿದ್ದನ್ನೊನ್ನುವ ಹೊರತು ನೀವು ಇನ್ನಾವುದಾದರೂ ಪ್ರತಿಫಲ ಪಡೆಯಬಲ್ಲಿರ ಪೈಗನ್ ನನಗಂತೂ ಈ ಮಕ್ಕಾನಗರದ ಪ್ರಭುವಿನ ಆರಾಧನೆ ಮಾಡಬೇಕೆಂದು ಅಪ್ಪಣೆ ಕೊಡಲಾಗಿದೆ ಅವನು ಇದನ್ನು ಸನ್ಮಾನ್ಯ ಸ್ಥಳವಾಗಿ ಮಾಡಿರುತ್ತಾನೆ ಮತ್ತು ಅವನು ಸಕಲ ವಸ್ತುಗಳ ಒಡೆಯನಾಗಿದ್ದಾನೆ ನಾನು ಮುಸ್ಲಿಮನಾಗಿರಬೇಕೆಂದು ಕುರ್ಆಾನನ್ನು ಓದಿ ಹೇಳಬೇಕೆಂದು ಆಜ್ಞಾಪಿಸಲ್ಪಟ್ಟಿದ್ದೇನೆ ಎಂದು ಹೇಳಿರಿ ಇನ್ನು ಯಾರು ಸಣ್ಣವನ್ನನುಸರಿಸುವನೋ ಅವನು ತನ್ನ ಹಿತಕ್ಕಾಗಿಯೇ ಸಣ್ಮಾರ್ಗವನ್ನು ಅನುಸರಿಸುವನು ಮತ್ತು ಯಾರು ಪಥಭೃಷ್ಟನಾಗುವನೋ ಅವನೊಡನೆ ನಾನು ಎಚ್ಚರಿಕೆ ನೀಡುವವನು ಮಾತ್ರ ಎಂದು ಹೇಳಿಬಿಡಿರಿ ಸಕಲ ಸ್ತೋತ್ರಗಳು ಅಲ್ಲಾಹನಿಗೆ ಅವನು ಸದ್ಯವೇ ತನ್ನ ನಿದರ್ಶನಗಳನ್ನು ನಿಮಗೆ ತೋರಿಸಿಕೊಡುವನು ಮತ್ತು ನೀವು ಅವುಗಳನ್ನು ಗುರುತಿಸಿಕೊಳ್ಳುವಿರಿ ನಿಮ್ಮ ಪ್ರಭು ನೀವು ಮಾಡುತ್ತಿರುವ ಕರ್ಮಗಳ ಬಗ್ಗೆ ಬೋಧರಹಿತನಲ್ಲವೆಂದು ಅವರೊಡನೆ ಹೇಳಿರಿ